ಪಂಜೆ ಮಂಗೇಶ್ವರಾಯರು ಕನ್ನಡ ಪುನರುಜ್ಜೀವನದ ಚರಿತ್ರೆಯಲ್ಲಿ ಅವಶ್ಯ ಸ್ಮರಣೀಯರಾದ ವಿದ್ವತ್ ವಿದ್ವಸ್ ಜನರಲ್ಲಿ ಪಂಜೆ ಮಂಗೇಶರಾಯರು ಮುಖ್ಯರು ಅವರು ಸಾಹಿತ್ಯೋತ್ಸಾಹದ ಕಾರಣದಿಂದಲೂ ಸೌಶೀಲ್ಯದ ಕಾರಣದಿಂದಲೂ ನೈಜವಾದ ಸ್ನೇಹ ತತ್ಪರತೆಯ ಕಾರಣದಿಂದಲೂ ಚಿರಸ್ಮರಣೀಯರಾಗಿದ್ದಾರೆ ಅವರ ಪರಿಚಯ ನನಗೆ ಆಗುವುದಕ್ಕೆ ಎಷ್ಟೋ ವರ್ಷಗಳ ಹಿಂದೆ ಅವರ ವಿಷಯವನ್ನು ನಾನು ಬಿಎಂ ಶ್ರೀಕಂಠಯ್ಯನವರ ಬಾಯಿಯಿಂದ ಕೇಳಿದ್ದೆ ಶ್ರೀಕಂಠಯ್ಯನವರಿಗೆ ಪಂಜೆಯವರ ವಿಷಯದಲ್ಲಿ ಸಂತತವು ಗಾಢವೂ ಆದ ಅಭಿಮಾನ ಪಂಜೆಯವರ ಕವಿ ಶಿಷ್ಯ ಎಂಬ ನಾಮಾಂಕಿತದಿಂದ ಬರೆದಿದ್ದ ಅನೇಕ ಹಾಡುಗಳನ್ನು ಶ್ರೀಕಂಠಯ್ಯನವರು ಮೆಚ್ಚಿ ನನಗೆ ತೋರಿಸಿದ್ದರು ಆದ್ದರಿಂದ ಅವರನ್ನು ನೋಡಬೇಕೆಂಬ ಕುತೂಹಲ ನನ್ನಲ್ಲಿ ಪ್ರಬಲವಾಗಿತ್ತು ಪ್ರಥಮ ಪರಿಚಯ ನಾನು ಅವರನ್ನು ಮೊದಲ ಸಾರಿ ಕಂಡದ್ದು ಎಲ್ಲಿ ಯಾವಾಗ ಎಂಬುದು ಈಗ ಮರೆತು ಹೋಗಿದೆ ಅದು ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಮಂಗಳೂರಿಗೆ ಹೋಗಿದ್ದಾಗ ಪಂಜೆಯವರು ಆಗ ಆ ಊರಿಗೆ ಬಂದಿದ್ದಾರೆಂದು ವರ್ತಮಾನ ಅವರಿದ್ದ ಮನೆಗೆ ಹೋದೆ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಯ ಸಮಯ ಭೋಜನ ನಡೆಯುತ್ತಿತ್ತು ಮಂಗೇಶರಾಯರಿಗೆ ನನ್ನ ಹೆಸರನ್ನು ಯಾರೋ ಹೋಗಿ ಹೇಳಿದರು ಅವರು ಅಲ್ಲಿಂದಲೇ ಹೋ ಎಂದು ಕೋಗಿ ಬನ್ನಿ ಊಟಕ್ಕೆ ಬಹು ಸೊಗಸ ಸೊಗಸಾಗ್ಯದೆ ಈ ಅಡಿಗೆ ಎಂದು ಉತ್ಸಾಹದಿಂದ ಕರೆದರು ನಾನು ಆಗತಾನೇ ನನ್ನ ಊಟ ಮುಗಿಸಿಕೊಂಡು ಅಲ್ಲಿಗೆ ಹೋಗಿದ್ದೆ ಆ ಮಾತನ್ನು ಹೇಳಿ ಆ ಮನೆಯ ಮುಂದೂಗಡೆಯ ಕೈ ಹಾಯಾಗಿ ಕುಳಿತುಕೊಂಡೆ ಅಲ್ಲಿ ವರ್ತಮಾನ ಪತ್ರಿಕೆಗಳು ಚಿತ್ರ ಪತ್ರಿಕೆಗಳು ಇದ್ದವು ಮಂಗೇಶರಾಯರು ಭೋಜನ ಮುಗಿಸಿಕೊಂಡು ಬಂದು ನನ್ನೊಡನೆ ಮಾತಿಗೆ ಕುಳಿತರು ಆಗ ಅವರು ಕಾಯಂ ಜಾಗ ಮಡಿಕೇರಿ ಎಂದು ನನ್ನ ಜ್ಞಾಪಕ ಅಲ್ಲಿ ಅವರು ಮೈಸೂರಿನ ಅವರು ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ದರು ಬೇಸಿಗೆ ರಜೆಯಲ್ಲಿ ತಮ್ಮ ಊರಿಗೆ ಬಂದಿದ್ದರು ನಾನು ಆ ಹೊತ್ತು ಯಾರು ಯಾರನ್ನು ನೋಡಬೇಕೆಂದು ಉದ್ದೇಶವಿಟ್ಟುಕೊಂಡಿದ್ದೇನೋ ಆ ಜಾಗಗಳಿಗೆಲ್ಲ ನನ್ನನ್ನು ಕರೆದುಕೊಂಡು ಹೋದವರು ಮಂಗೇಶರಾಯರು ದಾರಿಯುದ್ದಕ್ಕೂ ವಿನೋದ ಹಾಸ್ಯ ನಡುವೆ ಸಾಹಿತ್ಯ ತತ್ವದ ವಿವರಣೆ ಕವಿತಾವ್ಯ ವಿಮರ್ಶೆ ಹೀಗೆ ನಮ್ಮ ನಡಿಗೆಯ ದೂರವೆಷ್ಟೆಂಬುದು ನನಗೆ ತಿಳಿಯಲಿಲ್ಲ ಬಳಲಿಕೆ ತೋರಲಿಲ್ಲ ಮುಳಿಯ ತಿಮ್ಮಪ್ಪಯ್ಯನವರು ಮೊದಲು ನಾವು ಹೋದದ್ದು ವಿದ್ವಾನ್ ಮುಳಿಯ ತಿಮ್ಮಪ್ಪಯ್ಯನವರ ಮನೆಗೆ ಆ ಮನೆ ಒಂದು ಗದ್ದೆ ನಡುವೆ ಇತ್ತೆಂದು ನನ್ನ ಜ್ಞಾಪಕ ನನಗೆ ಅತ್ಯಂತ ಪ್ರಿಯರಾಗಿದ್ದ ವಿದ್ವಾನ್ ಕಡಂ ಗೂಡ್ಲು ಶಂಕರಭಟ್ಟರು ಆ ಮನೆಯಲ್ಲಿದ್ದರು ತಿಮ್ಮಪ್ಪಯ್ಯನವರ ಸೋದರಳಿಯರೆಂದು ನನ್ನ ಜ್ಞಾಪಕ ಶಂಕರಭಟ್ಟರು ರೂಪದಲ್ಲಿ ಕಾಂತಿವಂತರಾಗಿದ್ದರು ವಿನಯಶೀಲರು ಅವರ ಮಾತು ಮಿತಪದಗಳುಳ್ಳ ೊಳ್ಳುತನವಿಲ್ಲದೆ ಸಮಂಜಸವಾಗಿರುತ್ತಿತ್ತು ಅವರ ಬರವಣಿಗೆಯನ್ನು ಅದಕ್ಕೆ ಮೊದಲೇ ನಾನು ನೋಡಿದೆ. ಅವರನ್ನು ನೋಡಿದ ಬಳಿಕ ಅವರಲ್ಲಿ ನನಗೆ ಮಮತೆಯುಂಟಾಯಿತು ಶಂಕರಭಟ್ಟರು ಸಂಸ್ಕೃತದಲ್ಲಿ ಒಳ್ಳೆಯ ಪಾಂಡಿತ್ಯವನ್ನು ಸಂಪಾದಿಸಿಕೊಂಡಿದ್ದವರು ಮುಳಿಯ ತಿಮ್ಮಪ್ಪಯ್ಯನವರು ಮಹಾಪಂಡಿತರು ಸಂಸ್ಕೃತ ಕನ್ನಡ ಎರಡರಲ್ಲಿಯೂ ಅವರ ನಾಡೋಜ ಪಂಪ ಅವರ ಕೀರ್ತಿಯನ್ನು ಉಳಿಸುವ ಗ್ರಂಥ ತಿಮ್ಮಪ್ಪಯ್ಯನವರು ಸರಸಿಗಳು ಉದಾರಿಗಳು ಪಂಜೆ ಮಂಗೇಶ್ವರಾಯರು ಅವರನ್ನು ಕೊಂಚೆ ಕೊಂಚ ಮಾಡಿದರು ಮುಳಿಯ ತಿಮ್ಮಪ್ಪಯ್ಯ ತಿಮ್ಮಪ್ಪಯ್ಯ ಎಂದಿಗೂ ಮುನಿಸಿಕೊಳ್ಳ ಮುಳಿಯದ ತಿಮ್ಮಪ್ಪಯ್ಯ ಮುಳಿಯುವ ತಿಮ್ಮಪ್ಪ ಮುಳಿದಿರುವ ತಿಮ್ಮಪ್ಪಯ್ಯ ಹೀಗೆ ಬಗೆಬಗೆಯಾಗಿ ಅವರನ್ನು ಚೇಡಿಸಲು ಪ್ರಯತ್ನಿಸುವರು ತಿಮ್ಮಪ್ಪಯ್ಯನವರು ಎಲ್ಲಕ್ಕೂ ನಗುತ್ತಾ ಗಂಭೀರದಿಂದಿರುವರು ಮಂಗೇಶರಾಯರು ಶುದ್ಧ ಸಾಹಿತ್ಯ ಪ್ರಶ್ನೆಯೊಂದನ್ನೆತ್ತುವರು ಆಗ ಹೊರಡುತ್ತಿತ್ತು ತಿಮ್ಮಪ್ಪಯ್ಯನವರ ವಾಕು ಅದು ಶಾಸ್ತ್ರ ವಿದ್ವತ್ತೆಯಿಂದ ಕೂಡಿದ ವಾಕು ತಿಮ್ಮಪ್ಪಯ್ಯನವರು ಆಚಾರವಂತರು ಗಂಭೀರ ಸ್ವಭಾವದವರು ಸಾಧುಗಳು ನಾನು ಅವರ ಮನೆಗೆ ಹೋದ ಕೂಡಲೇ ಅಲ್ಲಿಯ ವಾಡಿಕೆಯಂತೆ ಬೆಲ್ಲ ನೀರು ಕೊಟ್ಟು ಉಪಚರಿಸಿದರು ಸುಮಾರು ಒಂದೂವರೆ ಗಂಟೆಯ ಕಾಲ ಮಾತುಕತೆಯಾಡುತ್ತಿದೆವು ಬಾಲಸಾಹಿತ್ಯ ಮಂಡಲ ಅಲ್ಲಿಂದ ಮಂಗೇಶ ರಾಯರು ಬಾಲಸಾಹಿತ್ಯ ಮಂಡಲದ ಕಾರ್ಯಾಲಯಕ್ಕೆ ನನ್ನನ್ನು ಕರೆದುಕೊಂಡು ಹೋದರು ಅಲ್ಲಿ ಉಗ್ರಾಣ ಮಂಗೇಶ ರಾಯರು ಉಲ್ಲಾಣ ಮಂಗೇಶರಾಯರು ಮೊದಲಾದ ಹೆಸರಾಂತ ಸಾಹಿತಿಗಳು ನನಗೆ ದೊರಕಿದರು ಪಂಜೆಯವರು ಓಹೋ ಇಲ್ಲಿ ನೋಡಿರಿ ಮಂಗಸಭೆ ಎಂದರು ಅಲ್ಲಿದ್ದವರೆಲ್ಲ ಎಷ್ಟು ನಕ್ಕಿರಬಹುದೋ ಹಾಗೆಯೇ ಮಾತುಕತೆ ಭರತೇಶ ವೈಭವವನ್ನು ಶೋಧನೆ ಮಾಡಿ ಪ್ರಕಟಿಸುವ ಪ್ರಯತ್ನವನ್ನು ಕುರಿತು ಕೊಂಚ ಕಾಲ ಮಾತನಾಡುತ್ತಿದ್ದೆವು ಬಾಲಸಾಹಿತ್ಯ ಮಂಡಲದ ಪೂರ್ವೋತ್ತರ ಚರಿತ್ರೆಯನ್ನು ಅವರ ಆಲೋಚನೆಯನ್ನು ನನಗೆ ತಿಳಿಯಪಡಿಸಿದರು ಅಷ್ಟು ಹೊತ್ತಿಗೆ ಸಂಜೆಯಾಯಿತು ಸೇಂಟ್ ಅಲೋಸಿಯಸ್ ಕಾಲೇಜಿಗೆ ಹೋಗಿ ಅಲ್ಲಿಯ ತಂಪಿನ ವಾತಾವರಣದಲ್ಲಿ ಕೊಂಚ ಕಾಲ ಕುಳಿ ಕಳೆದವು ಮಂಗಳೂರು ಪ್ರಾಂತದ ಕೆಲ ಜನನಾಯಕರ ಕಥೆಗಳನ್ನು ನಾನು ಆಗ ಕೇಳಿದೆ ನಾನು ನನ್ನ ಜಾಗಕ್ಕೆ ಹಿಂತಿರುಗಲು ಪಂಜೆಯವರ ಅಪ್ಪಣೆ ಬೀಳಿದಾಗ ನನ್ನ ಹೃದಯದಲ್ಲಾದ ತೀವ್ರ ವೇದನೆಯನ್ನು ನಾನು ವರ್ಣಿಸಲಾರೆ ಎಷ್ಟೋ ವರ್ಷಗಳಿಂದ ನನ್ನನ್ನು ಸಲಹಿಸಿದ ಒಬ್ಬ ಹಿರಿಯಣ್ಣನ ಸಾನಿಧ್ಯವನ್ನು ನಾನು ಬಿಟ್ಟು ಹೋಗುತ್ತಿದ್ದೇನೆಂಬ ನನಗನಿಸಿತು ಅಲ್ಲಿಂದೀಚೆಗೆ ಪಂಜೆ ಮಂಗೇಶ್ವರಾಯರಿಗೂ ನನಗೂ ಐದಾರು ಸಲ ಭೇಟಿಯಾಗಿರಬಹುದು ಅವರನ್ನು ಕಣ್ಣಿಂದ ನೋಡಲಾದೀತು ಅವರ ಮಾತನ್ನು ಕೇಳಲಾದೀತು ಎನಿಸುವಂತಹ ಸಂದರ್ಭ ಬಂದಾಗಲೆಲ್ಲ ನನ್ನ ಪಾಲಿಗೆ ಅದೊಂದು ಹಬ್ಬ ಸೊಗಸಾದ ಕಥೆಗಳು ಬಾಯಿ ತುಂಬಾ ನಗು ಮುಖದ ತುಂಬಾ ಸ್ನೇಹದ ಕಾಂತಿ ಇದು ಅವರ ಆಕರ್ಷಣೆ ನೋಡಲು ಎತ್ತರವಾದ ವ್ಯಕ್ತಿ ಸೊಗಸಾದ ಮೈಬಣ್ಣ ಮಾತನಾಡುತ್ತಿದ್ದಾಗ ಕಣ್ಣು ಹುಬ್ಬು ಮೀಸೆ ಗಲ್ಲ ತುಟಿ ಎಲ್ಲ ಕುಣಿದಾಡುವವು ಮುಖದ ಮೇಲಣ ಒಂದೊಂದು ನೆರವು ಹುಬ್ಬಿ ಕುಣಿದಾಡುತ್ತಿತ್ತು ಕಾವ್ಯ ಪಾಠ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮೂವತ್ತೈದರಲ್ಲಿ ಪರಿಷತ್ತಿನ ಸಾಹಿತ್ಯೋತ್ಸವದಲ್ಲಿ ಅವರು ಕಾವ್ಯಪಾಠದ ವಿಷಯವನ್ನು ಕುರಿತು ಭಾಷಣ ಮಾಡಿದರು ಅದಕ್ಕೆ ಹಿಂದಿನ ದಿವಸವೂ ಒಂದೆರಡು ದಿವಸ ಹಿಂದೆಯೂ ಮಲ್ಲೇಶ್ವರದ ಶಾಲೆಯೊಂದರ ವಿದ್ಯಾರ್ಥಿಗಳು ಗೋವಿನ ಕಥೆಯನ್ನು ನಾಟಕ ರೂಪದಲ್ಲಿ ಹಾಡಿ ಅಭಿನಯಿಸಿ ತೋರಿಸಿದ್ದರು ಆ ಹುಡುಗರನ್ನು ತಯಾರು ಮಾಡಿದ್ದವರು ಆ ಶಾಲೆಯ ಹೆಡ್ ಮಾಸ್ಟರ್ ಅವರ ಹೆಸರು ಈಗ ನನಗೆ ಮರೆತು ಹೋಗಿದೆ ಅವರು ದೇವರಾಯ ಸಮುದ್ರದ ಕಡೆಯವರೆಂದು ನಾನು ಕೇಳಿದ್ದೆ ಅವರನ್ನು ಕಾಣುವ ಯೋಗ ನನಗೆ ಈಗ ಲಭಿಸಿದರೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿಯೇನು ಗೋವಿನ ಕಥೆಯ ಸಂದರ್ಭ ಕಥೆಯ ಗರ್ಭದಲ್ಲಿ ನಾಟಕ ವಸ್ತು ಹುದುಗಿಕೊಂಡಿದೆ ಎಂಬುದನ್ನು ಕಂಡ ಮಹಾಪ್ರತಿಭೆ ಆಮೇಷ್ಠರದು ಬಳಿಕ ಆ ಕಾವ್ಯದ ಪದ್ಯಗಳನ್ನು ರಸದೃಷ್ಟಿಯಿಂದ ಆರಿಸಿ ಸಂದರ್ಭೋಚಿತವಾದ ರಾಗಗಳಿಗೆ ಅಳವಡಿಸಿದ್ದು ಅವರ ಎರಡನೆಯ ಮಹತ್ವ ಆ ಬಾಲಕರನ್ನು ಗೊಲ್ಲ ಗೋವು ಹುಲಿ ಕರು ಹಸುವಿನ ಮಂದೆ ಈ ನಾನಾ ಪಾತ್ರಗಳಿಗೆ ತಿದ್ದಿ ಅವರ ದೇಹ ಭಂಗಿಯನ್ನು ಮುಖಭಂಗಿಯನ್ನೂ ಕಲಿಸಿದ್ದು ಮೂರನೆಯ ಮಹತ್ವ ಈ ಗೋವಿನ ಕಥೆ ನಾಟಕವನ್ನು ನೋಡಿದಾಗ ಪಂಜೆ ಮಂಗೇಶ್ವರಾಯರು ಪಟ್ಟಸಂತೋಷ ಅಶಿಷ್ಟೆಂದು ಹೇಳಲಾಗುವುದಿಲ್ಲ ಅವರು ತಮ್ಮ ಉಪನ್ಯಾಸಕ್ಕೆ ಗೋವಿನ ಕಥೆ ಕಾವ್ಯವನ್ನೇ ಆರಿಸಿಕೊಂಡು ಬಾಲಕರಾಡಿದ ನಾಟಕವನ್ನು ಪ್ರಶಂಸೆ ಮಾಡಿ ಬಳಿಕ ಕಾವ್ಯದ ವಾಕ್ಯಗಳನ್ನು ತೆಗೆದುಕೊಂಡರು ಗೊಲ್ಲ ಗೌಡನು ಪದ್ಯವನ್ನೆತ್ತಿಕೊಂಡು ಗೊಲ್ಲ ಎಂದರೇನು ಅವರ ದೊಡ್ಡಿ ಹೇಗಿರುತ್ತದೆ ಶ್ರೀಕೃಷ್ಣನು ಗೊಲ್ಲನೊಡನೆ ಆಟವಾಡಿದ್ದು ಇದನ್ನೆಲ್ಲಾ ಕೊಂಚ ಕೊಂಚ ವಿಸ್ತರಿಸುತ್ತಾ ಆ ವಿವರಣೆಗಳನ್ನು ತಮ್ಮ ಅಂಗಾಂಗ ಅಭಿನಯಗಳಿಂದ ದೃಷ್ಟಾಂತಪಡಿಸಿ ತೋರಿಸಿಕೊಟ್ಟರು ಚದುರಿಕೆಯನ್ನು ಹಾಕಿದ ಈ ವಾಕ್ಯವನ್ನು ಹೇಳಿ ತಾವೇ ತಲೆಯ ಮೇಲೆ ಶಿಕೆ ಗಂಟು ಕಟ್ಟಿ ಅದನ್ನು ಸಭಿಕರಿಗೆ ತೋರಿಸುತ್ತಾ ಆ ಪದದಿಂದಲೂ ಆ ಅಂಗಭಾವದಿಂದಲೂ ತೋರಿಬರುವ ಗೊಲ್ಲನ ಮನೋದಾರ್ಢ್ಯ ನಿರ್ಧಾರ ಬುದ್ಧಿ ಇವುಗಳನ್ನು ಉತ್ಸಾಹದಿಂದ ವಿವರಿಸಿದರು ಆ ಉಪನ್ಯಾಸವನ್ನು ಭಾಷಣವೆನ್ನುವುದಕ್ಕಿಂತ ಕುಣಿದಾಟವೆಂದು ಅಭಿನಯ ವ್ಯಾಖ್ಯಾನವೆಂದು ಹೇಳಿದರೆ ತಪ್ಪಾಗದು ರಾಯಚೂರು ಸಮೇಳನ ರಾಯಚೂರಿನಲ್ಲಿ ನಡೆದ ಸಾಹಿತ್ಯ ಸಮೇಳನಕ್ಕೆ ಪಂಜೆ ಮಂಗೇಶ ಅಧ್ಯಕ್ಷರು ರಾಯಚೂರು ಪಟ್ಟಣದಿಂದ ಪರಿಷತ್ತಿಗೆ ಯಥಾವಿಧಿಯಾಗಿ ಆಹ್ವಾನ ಬಂದಿದ್ದಾಗೂ ರಾಯಚೂರಿನ ಸ್ವಾಗತ ಸಮಿತಿಯಲ್ಲಿ ಕಕ್ಷಿಗಳು ಹುಟ್ಟಿಕೊಂಡು ಪರಿಷತ್ತಿನ ಸಮ್ಮೇಳನಕ್ಕೆ ವಿಘಾತ ಬಂದಿತೇನೋ ಎಂಬ ಹೆದರಿಕೆ ಕಾರಣಗಳಾಗಿದ್ದವು ಪರಿಷತ್ತಿನ ಅಧಿಕಾರಿಗಳು ಉತ್ಸಾಹಗುಂದದೆ ಅಲ್ಲಿ ಹೋಗುವಂತೆ ಧೈರ್ಯ ಕೊಟ್ಟವರು ಆಗ ಹೈದರಾಬಾದ್ ಸರ್ಕಾರದಲ್ಲಿ ವ್ಯವಸಾಯದ ಇಲಾಖೆಯ ದೊಡ್ಡ ಅಧಿಕಾರಿಗಳಾಗಿದ್ದ ಶ್ರೀ ಪೂರಪಾಡು ಎಸ್ ಗುಂಡಪ್ಪನವರು ಇವರು ಮೈಸೂರು ಸರ್ಕಾರದ ವ್ಯವಸಾಯದ ಇಲಾಖೆಯಲ್ಲಿ ದೊಡ್ಡ ಫುದ್ದೆಯಲ್ಲಿದ್ದವರು. ಇವರ ಭರವಸೆ ಭರವಸೆಯ ಮೇಲೆ ಪರಿಷತ್ತಿನ ಕಾರ್ಯಕರ್ತರು ರಾಯಚೂರಿನಲ್ಲಿ ಊರ ಹೊರಗಡೆ ಗೊತ್ತಾಗಿದ್ದ ಒಂದು ಹೊಸ ಬಂಗಲೆಯಲ್ಲಿ ಬಿಡಾರ ಮಾಡಿದ್ದರು ರಾಯಚೂರು ಊರೊಳಗಿನ ಸ್ವಾಗತ ಸಮಿತಿಯ ಎರಡು ಕಕ್ಷಿಗಳಲ್ಲಿ ಒಂದು ಕಕ್ಷಿಯವರು ವಿರೋಧ ಪ್ರದರ್ಶನ ಮಾಡಿಯಾರು ಎಂದು ಎಲ್ಲರಿಗೂ ಭೀತಿಯಾಗಿತ್ತು ಈ ಭೀತಿಯನ್ನು ಪರಿಹಾರ ಮಾಡಿಕೊಳ್ಳಲು ಆಗ ಅಲ್ಲಿ ಡಿವಿಷನ್ ಅಧಿಕಾರಿಯಾಗಿದ್ದ ಜಂಗ್ ಬಹದ್ದೂರ್ ಸಾಹೇಬರನ್ನು ಕಂಡು ಅವರ ಪ್ರೋತ್ಸಾಹವನ್ನು ಅಭಯ ವಚನವನ್ನು ಸಂಪಾದಿಸಿಕೊಂಡದ್ದಾಗಿತ್ತು ನಮ್ಮ ಭಯ ನಿಶೇಷವಾಗಿ ಹೋಗಿರಲಿಲ್ಲ ಊರಿನ ಪುಂಡ್ ಜನವು ಏನು ಅನಿಶ್ಚಿತವನ್ನಾದರೂ ಮಾಡಲಾದಿತ್ತು ಎಂಬ ಶಂಕೆ ಮನಸ್ಸಿನಲ್ಲಿ ತುಂಬಿತ್ತು ಸಮ್ಮೇಳನದ ಪ್ರಾರಂಭದ ದಿವಸ ಅಧ್ಯಕ್ಷರನ್ನು ಸಭಾ ಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುವುದು ವಾಡಿಕೆ ಅಂದು ಹಾಗೆ ನಮ್ಮ ಬಿಡಾರದಿಂದ ಊರೊಳಗಿನ ರಾಮಟಂಕಿ ಶಾಲೆ ಎಂಬ ಕಡೆ ಗೊತ್ತಾಗಿದ್ದ ಸಭಾಮಂಟಪಕ್ಕೆ ಅಧ್ಯಕ್ಷ ಮಂಗೇಶರಾಯರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗತಕ್ಕದ್ದೆಂದು ನಿಶ್ಚಯ ಮಾಡಿತ್ತು ಮೆರವಣಿಗೆ ಸಂಜೆ ಸುಮಾರು ನಾಲ್ಕು ಗಂಟೆಗೆ ನಮ್ಮ ಬಿಡಾರದ ಜಾಗದಿಂದ ಹೊರಡಬೇಕಾಗಿತ್ತು ಅದಕ್ಕೆ ಅರ್ಧ ಗಂಟೆ ಮುಂಚೆ ನಾನು ಮಂಗೇಶ್ವರಾಯರ ಕೊಠಡಿಗೆ ಹೋಗಿ ಅವರನ್ನು ಅವಸರಪಡಿಸಿದೆ ಏನೂ ನೀವಿನ್ನೂ ಸಿದ್ಧವಾಗಿಲ್ಲ ಮೆರವಣಿಗೆಗೆ ಉಡುಪು ಹಾಕಿಕೊಂಡಿಲ್ಲ ಕಮಿಷನರು ಜಂಗ್ ಬಹದ್ದೂರ್ ಅವರು ತಮ್ಮ ಸ್ವಂತ ಕಾರನ್ನು ಮೆರವಣಿಗೆಗಾಗಿ ಕಳಿಸಿದ್ದಾರೆ ಅದು ರೆಡ್ ಮ್ಯಾಕ್ಸ್ವೆಲ್ ಕಾರು ಕಾದಿದೆ ಭರ್ಜರಿಯಾಗಿ ನಿಮ್ಮ ಉಡುಪು ಅದಕ್ಕೆ ತಕ್ಕ ಹಾಗಿರಬೇಕು ನಾನು ಈ ಮಾತನ್ನಾಡುವಾಗ ಅದೇ ಕೋಣೆಯಲ್ಲಿ ಶ್ರೀಮಾನ್ ಬೆನಗಲ್ ರಾಮರಾಯರು ಇದ್ದರು ಮಂಗೇಶ್ವರಾಯರು ನನ್ನ ಮಾತನ್ನು ಕೇಳಿ ನಸುನಕ್ಕೂ ಹೇಳಿದರು ನೀವು ಏಕೆ ಅವಸರ ನನ್ನ ಬಟ್ಟೆ ಬರೆಗಳನ್ನು ಬೆತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ತಕವರನ್ನು ಇಟ್ಟುಕೊಂಡಿದ್ದೇನೆ ಆಕೆ ಬಹು ಬಹುಜಾಣೆ ದೊಡ್ಡ ಮನುಷ್ಯರ ಮನೆಯ ಹೆಂಗಸನ್ನೇ ನಾನು ಇಟ್ಟುಕೊಂಡಿದ್ದೇನೆ ಹೀಗೆ ಹೇಳುತ್ತಾ ಮಂದಹಾಸದಿಂದ ತಮ್ಮ ಬೆನ್ನ ಕಣ್ಣು ತಿರುಗಿಸುತ್ತಿದ್ದರು ಅಲ್ಲಿದ್ದವರು ಬೆನಗಲ್ ರಾಮರಾಯರು ಅವರಾದರೂ ರೇಗಿನಿಂದ ಪೋಲಿ ಬಂಡ ಹೆಣ್ಣು ಹೆತ್ತವರು ಬೇರೆ ಗತಿ ಕಾಣದೆ ಇಂಥ ಬಂಡರಿಗೆ ಹೆಣ್ಣು ಕೊಡಬೇಕಾಗುತ್ತದೆ ಎಂದು ಗೊಣಗಿಕೊಳ್ಳುತ್ತಿದ್ದರು ಬೆನಗಲ್ ರಾಮರಾಯರು ತಂಗಿ ರಾಯರ ತಂಗಿ ಪಂಜೆ ಮಂಗೇಶ ರಾಯರ ಈ ಸಂಬಂಧವನ್ನು ಕುರಿತು ಪಂಜೆಯವರು ಆಡಿದ ಸಲಿಗೆಯ ಮಾತಿಗೆ ಬೆನಗಲರ ರಾಮರಾಯರು ಮುನಿಸುತ್ತೋರಿದ್ದು ಆ ಹಾಸ್ಯ ಪ್ರಸಂಗ ರಾಮರಾಯರು ಬಾಯಿಗೆ ಬಂದಂತೆ ಬಂಡ ಪುಂಡ ಎಂದು ಬಯುತ್ತಿದ್ದರೆ ಮಂಗೇಶ್ವರಾಯರ ನಗು ಕಟ್ಟಡವನ್ನೆಲ್ಲಾ ತುಂಬಿತ್ತು ಆ ಸಂಜೆಯ ಮೆರವಣಿಗೆ ಉಲ್ಲಾಸಕರವಾಗಿತ್ತು ಹದಿನೈದು ಇಪ್ಪತ್ತು ಗಜ ಗಜಕ್ಕೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ಜನ ರಸ್ತೆಯಲ್ಲಿ ಎಲ್ಲರಿಗೂ ತುಂಬಾ ಸಂತೋಷವಾಯಿತು ಸಮ್ಮೇಳನದ ಉಪಸಂಹಾರ ಭಾಷಣದಲ್ಲಿ ಪಂಜೆ ಮಂಗೇಶ್ವರಾಯರು ಗದ್ಗದ ಧ್ವನಿಯಿಂದ ಆಡಿದ ಕಟ್ಟಕಡೆಯ ಮಾತು ಹೃದಯಸ್ಪರ್ಶಿಯಾದದ್ದು ಅದು ಹೀಗೆ ನನ್ನ ಅವಸಾನ ಕಾಲದಲ್ಲಿ ಬಾಯಿಯಿಂದ ಕೃಷ್ಣ ಕೃಷ್ಣ ಎಂಬ ಮಾತು ಹೊರಡುವಂತೆ ಕನ್ನಡ ಕನ್ನಡ ಎಂಬ ಮಾತು ಉಚ್ಚಾರಣೆಯಾಗಲಿ ಜಮಕಂಡಿ ಸಮೇಳನ ಜಮಕಂಡಿಯ ಸಮೇಳನದಲ್ಲಿ ತರುಣ ಕವಿಗಳ ಕೂಟವೊಂದು ಸಮೇಳನದ ಅಂಗವಾಗಿ ಏರ್ಪಾಡಾಗಿತ್ತು ಅನೇಕ ತರುಣ ಕವಿಗಳು ಅಲ್ಲಿ ತಮ್ಮ ತಮ್ಮ ಕವನಗಳನ್ನೋದಿದರು ಅವರ ಪೈಕಿ ಹೊಳ್ಳ ಎಂಬುವರೊಬ್ಬರು ತೆಂಗಿನಕಾಯಿ ಮಾರುವವನ ಹಾಡನ್ನು ಹೇಳಿದರು ಬಹು ಚೆನ್ನಾಗಿತ್ತು ಇನ್ನೊಬ್ಬ ತರುಣರು ಮಾನ್ವಿ ನರಸಿಂಗರಾಯರು ಇವರು ಆಗೆಯೇ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನ ತರುಣರು ಸ್ವಭಾವದಿಂದ ಅವರು ವಿನಯಶೀಲರು ಅವರ ಮುಖ ಅತ್ಯಂತ ವಿನಯದ್ದಾಗಿತ್ತು ಯಾಕೆ ಹುಟ್ಟಿಸಿದೆಯೋ ದೇವಾ ಎನ್ನುವಂತಿತ್ತು ಇಂಥವರು ಬರೆದು ತಂದಿದ್ದದ್ದು ಬಹು ಸೊಗಸಾದ ಪದ್ಯ ಅದನ್ನು ಓದುವುದಕ್ಕೆ ಪೀಠಿಗೆಯಾಗಿ ನರಸಿಂಹರಾಯರು ತಮ್ಮ ನಮ್ರತೆಯನ್ನು ಸೂಚಿಸಿ ತಮ್ಮ ಧೃಷ್ಟತನಕ್ಕಾಗಿ ಕ್ಷಮಾಪಣೆ ಬೇಡಿ ನಾನು ತಂದಿರುವುದು ಪವಿತ್ವ ಹೌದೋ ಅಲ್ಲವೋ ನನಗೆ ಸಂದೇಹವಾಗಿದೆ ಕ್ಷಮಿಸಬೇಕು ಎಂದು ಮೊದಲಾಗಿ ಸಂಕೋಚದ ಮಾತುಗಳನ್ನಾಡಿ ಆಮೇಲೆ ಪದ್ಯವನ್ನು ಓದಿದರು ಸಭೆಗೆ ಆದ ಆನಂದ ಅಶಿಷ್ಟಲ್ಲ ಇಂಥ ಹುಡುಗ ನಮ್ಮಲ್ಲಿದ್ದಾನಲ್ಲ ಎಂಬ ಸಂತೋಷವನ್ನು ಎಲ್ಲರ ಮುಖದಲ್ಲಿಯೂ ಕಾಣಬಹುದಾಗಿತ್ತು ನಸಿಂಗರಾಯರು ತಮ್ಮ ಪದ್ಯದ ಕಟ್ಟ ಕಡೆಯ ಮಾತನ್ನು ನುಡಿದು ಕಾಗದ ಮಡಿಸುವಷ್ಟರಲ್ಲಿದ್ದಾಗ ಪಂಜೆ ಮಂಗೇಶರಾಯರು ತಾವು ಕುಳಿತಿದ್ದ ಕುರ್ಚಿಯಿಂದ ತಟ್ಟನೆ ಎಗರಿ ದೊಡದೊಡನೆ ನರಸಿಂಗರಾಯರ ಬಳಿಗೆ ಹೋಗಿ ಮಹಾ ಭಯೋತ್ಪಾದಕವಾದ ಮುಖದಿಂದ ಯಾರೆಯ ನಿನಗೆ ಹೇಳಿದ್ದು ಇದು ಪದ್ಯ ಅಲ್ಲವೋ ಎಂದು ಅವರಿಗೆ ಬುದ್ಧಿ ಇಲ್ಲ ಹೀಗೆ ರೇಗಾಟದ ಧ್ವನಿಯಿಂದ ಮುಖ ಕೈಮಾಡಿಕೊಂಡು ಹೇಳಿದರು ನರಸಿಂಗರಾಯರು ತಬ್ಬಿಬಾದರು ನಾವೆಲ್ಲಾ ಈ ನಾಟಕ ನೋಡಿ ಹೊಟ್ಟೆ ಬಿರಿಯು ನಗುತ್ತಿದ್ದೆವು ನರಸಿಂಗರಾಯರಿಗೆ ಅದರ ಬಾಬಾ ಅರ್ಥವಾದದ್ದು ಒಂದೆರಡು ನಿಮಿಷ ಕಳೆದ ಬಳಿಕ ಮಂಗೇಶ್ವರಾಯರು ಅವರನ್ನು ಬಾಚಿ ತಬ್ಬಿಕೊಂಡು ಮೇಲಕ್ಕೆತ್ತಿದ್ದರು ಪಂಜೆ ಮಂಗೇಶ್ವರಯ್ಯರಿಗೆ ಕಡೆಕಡೆಯಲ್ಲಿ ಆಗಾಗ ಆರೋಗ್ಯ ಕೊಂಚ ಕೆಡುತ್ತಿತ್ತು ಗದುಗಿನ ಭಾರತವನ್ನು ಸಂಗ್ರಹ ಮಾಡಿಕೊಡುವ ಕೆಲಸವನ್ನು ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಒಪ್ಪಿಸಿತ್ತು ಅದು ಬಹುದೊಡ್ಡ ಕೆಲಸ ಅಂತ ಕೆಲಸವನ್ನು ಪಂಜೆ ಮಂಗೇಶ್ವರಯ್ಯರಿಗೆ ಒಪ್ಪಿಸಿದ್ದು ನಮಗೆಲ್ಲ ತುಂಬಾ ಸಂತೋಷದ ವಿಷಯ ಅವರು ಸಂಕ್ಷೇಪಿಸುವ ಕಾರ್ಯವನ್ನು ಮುಗಿಸಿದ ಸುಮಾರಿನಲ್ಲಿ ಆ ಗ್ರಂಥಕ್ಕೆ ಒಂದು ಪೀಠಿಕೆಯನ್ನು ಬರೆಯುವ ಪ್ರಯತ್ನದಲ್ಲಿದ್ದಾಗ ಕೆಲವು ಪ್ರಾಚೀನ ಗ್ರಂಥಗಳನ್ನು ನೋಡಬೇಕೆಂಬ ಉದ್ದೇಶದಿಂದ ಮೈಸೂರು ಪಟ್ಟಣಕ್ಕೆ ಬಂದು ಅಲ್ಲಿ ಒಂದೆರಡು ವಾರ ಇದ್ದರು ಆಗ ಒಂದು ದಿನ ಸಂಜೆ ಅವರು ನಾನು ಡಿಸ್ಟಿಕ್ಟ್ ಆಫೀಸಿನ ಆವರಣದಲ್ಲಿ ಇರುವ ವಿಸ್ತಾರವಾದ ತೋಟದಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತು ಏನೇನೋ ಹರಡುತ್ತಿದ್ದೆವು ಆಗ ಒಬ್ಬ ಸ್ನೇಹಿತರ ಸವಾರಿ ಅಲ್ಲಿಗೆ ಚಿತ್ತೈಸಿತು ಅವರು ಪಂಜೆಯವರನ್ನು ಕಂಡೊಡನೆಯೇ ಮುಖದಿಂದ ಸಂತೋಷ ಸಂಜ್ಞೆ ಮಾಡಿ ಹತ್ತಿರ ಬಂದು ಕೇಳಿದರು ಯಾವಾಗ ಬಂದದ್ದು ಮೂರು ನಾಲ್ಕು ದಿನವಾಯಿತು ಏನು ಕಾರ್ಯವೋ ಬೇಸರ ಕಳೆಯುವುದಕ್ಕೋಸ್ಕರ ಕುಟುಂಬ ಸಮೇತವಾಗಿಯೋ ಹೇಳಿದನಲ್ಲ ಬೇಸರ ಕಳೆಯುವುದಕ್ಕಾಗಿ ಬಂದನೆಂದು ಆ ಸ್ನೇಹಿತರು ತಮ್ಮ ಬೆಪ್ಪುತನವನ್ನು ನೋಡಿಕೊಂಡು ನಮ್ಮ ನಗುವಿನಲ್ಲಿ ಅವರು ಸೇರಿದರು ಇಂಥ ಸರಸಿಗಳು ಪಂಜೆಯವರು ಸರಸತಿಯ ಜೊತೆಗೆ ಉದಾತ್ತತೆ ಸೇರಿಕೊಂಡಿತ್ತು ದೊಡ್ಡ ಸಂಸಾರ ಮನೆಯಲ್ಲಿ ಅತಿಥಿ ಅಭ್ಯಾಗತರಿಗೆ ಆಧರಣೆ ಎಲ್ಲ ವಿಷಯಗಳಲ್ಲಿಯೂ ಕೋಮಲತೆ ಶುಚಿತ್ವ ಇವು ಅವರ ಲಕ್ಷಣಗಳು